ನಮ್ಮ ಗ್ರಾಮ ಗ್ರಾಮದೇವತೆಗಳು ಮುಳುಬಾಗಿಲಿನ ವೈದಿಕ ಮಂಡಳಿಯನ್ನು ವಿದ್ವಾ ವಿದ್ವದ್ಗೋಷ್ಠಿಯನ್ನು ರಸಿಕ ವರ್ಗವನ್ನು ಹಲವು ಲೇಖನಮಾಲೆಗಳಲ್ಲಿ ವಿಶಷ್ಟು ತೋರಿಸಿದ್ದೇನೆ ಪ್ರಕೃತ ಲೇಖನದಲ್ಲಿ ಸಾಮಾನ್ಯವಾದ ಪೌರಜೀವನವನ್ನು ಪ್ರಸ್ತಾವಿಸುತ್ತೇನೆ ಲೇಖನ ವಸ್ತುವನ್ನು ಮುಳುಬಾಗಿಲು ಪ್ರಾಂತದಿಂದ ಆರಿಸಿಕೊಂಡಿರುವುದರಲ್ಲಿ ಆ ಊರು ವಿಶೇಷವಾದದ್ದೆಂಬ ಭಾವನೆಯೂ ಇಲ್ಲ ಆ ಊರಿನಲ್ಲಿ ಆ ಕಾಲದಲ್ಲಿ ಇದ್ದಂತೆ ವಿದ್ವಜ್ಜನರು ಇತರರು ಸಾಮಾನ್ಯವಾಗಿ ಎಲ್ಲ ಊರುಗಳಲ್ಲಿಯೂ ಇರುತ್ತಿದ್ದರು ನನಗೆ ವಿಶೇಷವಾಗಿ ತಿಳಿದಿರುವುದು ಆ ಊರ ಊರಾದದ್ದರಿಂದ ಅಲ್ಲಿಯ ಸಾಮಾಜಿಕ ವಾತಾವರಣವನ್ನು ಯಥಾಶಕ್ತಿ ಚಿತ್ರಿಸಿದ್ದೇನೆ ಅಂತ ಸಾಮಾಜಿಕ ಸಂದರ್ಭಗಳು ಸಾಮಾಜಿಕ ಪ್ರಶ್ನೆಗಳು ಈ ದೇಶ ಭಾಗಕ್ಕೆ ಸರ್ವ ಹೇಳಬಹುದು ಆ ಕಾಲದ ಬೆಲೆಗಳಿಗೆ ಒಂದು ಉದಾಹರಣೆ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 ಆ ಊರಿನ ಜನದಲ್ಲಿ ಬಹು ದೊಡ್ಡ ಗುಂಪು ಬೇಸಾಯಗಾರರದು ಅವರಲ್ಲಿ ಒಕ್ಕಲಿಗರು ರೆಡ್ಡಿಗಳು ಕುರುಬರು ಬಣಜಿಗರು ಮುಂತಾದವರೆಲ್ಲ ಇದ್ದರು ಅವರೆಲ್ಲರೂ ಅಷ್ಟಿಷ್ಟು ಜಮೀನಿದ್ದವರು ಮನೆಯಲ್ಲಿ ಆಕಳು ಎತ್ತು ಎಮ್ಮೆ ಇಟ್ಟಿದ್ದವರು ಕುರಿ ಕೋಳಿ ಸಾಕುವವರು ಕೆಲವರಿದ್ದರು ಆ ಊರಿನ ಜನದಲ್ಲಿ ಪ್ರತಿಯೊಬ್ಬರು ಬೆಳಗಿನಿಂದ ಸಂಜೆಯವರೆಗೂ ತಮ್ಮ ತಮ್ಮ ಆರಂಭದ ಕೆಲಸದಲ್ಲಿರುತ್ತಿದ್ದರು ತಮ್ಮ ತಮ್ಮ ಹೊಲೆಗದ್ದೆಗಳಿಗೆ ಹೋಗುವುದು ಉಳುಮೆ ಮಾಡುವುದು ಕಳೆ ತೆಗೆಯುವುದು ಬಾವಿಯಿಂದ ನೀರು ಎತ್ತುವುದು ಇವೇ ಮೊದಲಾದ ಕೆಲಸ ಆ ಜನಕ್ಕೆ ದಿನ ದಿವಸವೆಲ್ಲ ಇರುತ್ತಿತ್ತು ಹಾಗಿದ್ದರಿಂದ ತಂಟೆ ತಕರಾರುಗಳಿಗೆ ಹೊತ್ತಿಲ್ಲದೆ ಅವರವರ ಕೆಲಸದಲ್ಲಿ ಅವರವರಿರುತ್ತಿದ್ದರು ಹೀಗೆ ಸಾಮಾನ್ಯ ಜನರ ಜೀವನ ಒಟ್ಟಿನ ಮೇಲೆ ನೆಮ್ಮದಿಯಾಗಿತ್ತು ವ್ಯವಸಾಯಗಾರರನ್ನು ಬಿಟ್ಟರೆ ಗಣ್ಯವಾದ ಗುಂಪು ವೈಶ್ಯರದು ಇವರ ಸಂಖ್ಯೆ ಗಣ್ಯವಾಗುವಷ್ಟು ದೊಡ್ಡದಾಗಿತ್ತು ಅವರಲ್ಲಿ ಅನೇಕರು ಹಣವಂತರು ಕೊಪ್ಪರದವರು ಕಜ್ಜಾಯದವರು ಪಚ್ಚಿನವರು ಬಲಸ ಅವರು ತವ್ವ ಅವರು ನಂಬೂರಿಯವರು ಇವು ಪ್ರಸಿದ್ಧ ಕೋಮಟಿ ಮನೆತನಗಳು ಇವರಲ್ಲಿ ಅನೇಕ ಮಂದಿ ಧರ್ಮಿಷ್ಠರು ಕೊಪ್ಪರದವರದಯ್ಯ ಎಂಬುವರು ದೊಡ್ಡ ಗಾರೆ ಮನೆ ಕಟ್ಟಿಸಿ ಗೃಹ ದಿನ ಆ ಮನೆಯಲ್ಲಿ ಬ್ರಾಹ್ಮಣ ಸಮಾರಾಧನೆ ಮಾಡಿಸಿದರು ನಾನು ಊಟಕ್ಕೆ ಹೋಗಿದ್ದೆ ರಾಮಸ್ವಾಮಿ ಶೆಟ್ಟರು ಮುಳುಬಾಗಿಲಿನ ಐದಾರು ಮೈಲಿ ದೂರದಲ್ಲಿ ಕಪ್ಪಲ ಮಡುಗು ಎಂಬ ಹಳ್ಳಿಯಲ್ಲಿ ಕಾಪರ್ತಿ ರಾಮಸ್ವಾಮಿ ಶೆಟ್ಟರಿದ್ದರು ಅವರು ಬಾರಿ ಸಾಹುಕಾರರು ಅವರು ಮುಳುಬಾಗಿಲಿನ ಶ್ರೀಮದ್ ಆಂಜನೇಯ ದೇವಾಲಯದ ಪ್ರಾಕಾರದಲ್ಲಿರುವ ಶ್ರೀ ವೆಂಕಟರಮಣ ಸ್ವಾಮಿಯ ಗುಡಿಯಲ್ಲಿ ಆಜಾನುಭವವಾಗಿ ನಿಂತಿರುವ ಬೃಹತ್ ದೇವ ಮೂರ್ತಿಗೆ ಸೊಗಸಾದ ಕವಚವನ್ನು ಆ ದೇವರ ಸಮೀಪದಲ್ಲಿ ಶ್ರೀ ಪದ್ಮಾವತಿ ದೇವಿಯ ವಿಗ್ರಹ ವಿರಬೇಕಾದದ್ದೆಂದು ಸಂಕಲ್ಪಿಸಿ ದೇವಿಯ ಶಿಲಾ ವಿಗ್ರಹವನ್ನು ತಯಾರು ಮಾಡಿಸಿ ಪ್ರತಿಷ್ಠೆ ಮಾಡಿಸಿದರು ಕವಚ ಕಾರ್ಯವು ನಡೆಯುತ್ತಿದ್ದ ಕಾಲದಲ್ಲಿ ರಾಮಸ್ವಾಮಿ ಶೆಟ್ಟರು ಮುಳಬಾಗಿಲಲ್ಲಿಯೇ ತಂಗಿದ್ದು ಅಷ್ಟುದಿನವೂ ಖುದ್ದಾಗಿ ಆ ಕಾರ್ಯಗಳು ನಡೆಯುತ್ತಿದ್ದದನ್ನು ತನಿಖೆ ಮಾಡಿದರು ಅವರು ಅಲ್ಲಿದ್ದ ಕಾಲದಲ್ಲಿ ಸಂಜೆ ಸಂಜೆಯೂ ದೇವಸ್ಥಾನದಲ್ಲಿ ವಿದ್ವಾಂಸರ ಮಾತುಕತೆಯೋ ಸಂಗೀತವೋ ಭಜನೆಯೋ ನಡೆಯುತ್ತಿತ್ತು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 ವೈದಿಕರಿಗೆ ಸಲ್ಲಬೇಕಾದದ್ದಕ್ಕೆ ಲೌಕಿಕನು ಕೈಯೊಡ್ಡತಕ್ಕದ್ದಲ್ಲ ನಾನು ಲೌಕಿಕ ಕೊಪ್ಪರದವರು ಕಟ್ಟಿಸಿದ ಒಂದು ದೊಡ್ಡ ಸತ್ರ ಊರಿನಲ್ಲಿ ಮಧ್ಯದಲ್ಲಿತ್ತು ತವ್ವ ಅವರ ಸತ್ರ ಗುಡಿಯ ಬಳಿ ಉಂಟು ತವ್ವ ಅವರು ಕಟ್ಟಿಸಿದ ಕಲ್ಲು ಕಟ್ಟಡದ ಬಾವಿಯು ಅವರು ಹಾಕಿಸಿದ ತೋಪು ಊರಿನಲ್ಲಿ ಎಲ್ಲರಿಗೂ ತಿಳಿದದ್ದು ಬಲಸ ಅವರು ಕೋದಂಡರಾಮಸ್ವಾಮಿ ದೇವಸ್ಥಾನದ ಭಕ್ತರಾಗಿದ್ದರು ಕೋಮಟಿಪೇಟೆಯಲ್ಲಿ ಆಗಾಗ ಪುರಾಣ ಹರಿಕತೆಗಳು ನಡೆಯುತ್ತಿದ್ದವು ಹೀಗೆ ಊರು ಶೋಭಾಯಮಾನವಾಗಿತ್ತು ಕೋಮಟಿಪೇಟೆಯ ಪೂರ್ವಕ್ಕೆ ಜ್ಯೋತಿ ನಗರದ ವೈಶ್ಯರಮನೆಗಳು ಅವರಲ್ಲಿಯೂ ಧನಿಕರು ಧರ್ಮಿಷ್ಠರು ಇದ್ದರು ಊರಿನ ಸಾಮಾಜಿಕ ಜೀವನದಲ್ಲಿ ಇವರು ಪ್ರಬಲರು ಮಾರಿಯ ಪೂಜೆ ಒಂದೊಂದು ವರ್ಷ ಊರಿನಲ್ಲಿ ಗ್ರಾಮ ದೇವತೆಯ ಉತ್ಸವ ಬಹು ಅಟ್ಟಹಾಸದಿಂದ ನಡೆಯಿತು ಅದು ನಡೆದ ಸ್ಥಳ ಪೇಟೆಯ ಚೌಕ ಅದು ನಡೆದ ಕಾಲದಲ್ಲಿ ನಾನು ಆಂಗ್ಲೋ ವರ್ಣಾಕುಲ ಸ್ಕೂಲಿನ ಒಂದು ಕೆಳತರಗತಿಯ ವಿದ್ಯಾರ್ಥಿ ಸಣ್ಣವನಾಗಿದ್ದರಿಂದ ನನ್ನನ್ನು ಉತ್ಸವ ತಳ ಸ್ಥಳದ ಹತ್ತಿರಕ್ಕೆ ಹೋಗಗೊಡುತ್ತಿರಲಿಲ್ಲ ಆದರೆ ಹದಿನೈದು ದಿನದಿಂದ ಊರಿನಲ್ಲಿ ಮನೆ ಮನೆಯಲ್ಲಿಯೂ ಅದರ ಮಾತು ಬೀದಿ ಬೀದಿಯಲ್ಲಿಯೂ ಅದರ ಸಂಭ್ರಮ ಉತ್ಸವದ ದಿವಸ ನಾನು ನನ್ನ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 ತಂಬಿಟ್ಟು ದೀಪ ತೆಂಗಿನಕಾಯಿ ಹಣ್ಣುಗಳನ್ನು ಅರಿಶಿನ ಕುಂಕುಮಗಳನ್ನು ತಂದಿದ್ದರು ಕೆಲವರು ಕೋಳಿ ಕುರಿಗಳನ್ನು ತಂದಿದ್ದರು ಆ ದಿನ ಹತ್ತಿಪ್ಪತ್ತು ತಪಟೆಗಳು ತುತ್ತೂರಿಗಳು ಏಕಕಾಲದಲ್ಲಿ ಬೋರ್ಗರಿಯುತ್ತಿದ್ದವು ಅದೆಷ್ಟು ತಪಟೆಗಳು ಅದೇನು ಶಬ್ದ ನಮ್ಮ ಎದೆಗಳಲ್ಲೆಲ್ಲ ಏನೋ ಭಯ ತುಂಬಿಕೊಂಡಿತ್ತು ಏನೋ ಭಾರಿ ಅದ್ಭುತ ಭಯಂಕರಗಳು ನಡೆಯುತ್ತವೆಂದು ಎಲ್ಲರಿಗೂ ಎದೆ ಡವಡವ ಗುಟ್ಟುತ್ತಿತ್ತು ರಣಬಲಿ ಸುಮಾರು ಹನ್ನೆರಡು ಗಂಟೆಗೆ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 ತಾಳಮೇಳಗಳ ಸಂಭ್ರಮವೂ ಸೇರಿತ್ತು ಪಶುವನ್ನು ಗೊತ್ತಾಗಿದ್ದ ಸ್ಥಳಕ್ಕೆ ತಂದ ಮೇಲೆ ಏನಾಯಿತೆಂಬುದನ್ನು ನಾವು ಕಣ್ಣಿನಿಂದ ಕಾಣಲಾಗಲಿಲ್ಲ ಕಿವಿಯಿಂದ ಕೇಳಿ ಉಯಿಸುವಂತಾಯಿತು ಸ್ವಲ್ಪ ಗಂಟಾನಾದವು ಏನೇನೋ ಕುಗುಗಳು ಆದ ಬಳಿಕ ಮೇಲಿದ್ದ ನಮಗೆ ಕೆಳಿ ಬಂದದ್ದು ಒಂದು ಅರ್ಚುರು ಶಬ್ದ ಹೋ ಕಿಲ್ಲಲಲ್ಲೋ ಎಂದು ಆ ಧ್ವನಿಯನ್ನು ಮಾರಿಯ ಭಕ್ತರು ಎತ್ತಿದಾಗ ಕೋಣವನ್ನು ಕಡಿಯುವರು ಮಚ್ಚು ಕತ್ತಿಯನ್ನು ಮೇಲಕ್ಕೆತ್ತಿ ಯೂಪಸ್ತಂಭದ ಮೇಲಿಟ್ಟಿದ್ದ ಕೋಣನ ಕೊರಳನ್ನು ಹೊಡೆದು ಕತ್ತರಿಸಿದರು ಹೀಗೆಂದು ನಮಗೆ ದೊಡ್ಡಪ್ಪ ದೊಡ್ಡವರು ಹೇಳಿದರು ಇನ್ನು ಏನೋ ಏನೇನನ್ನೋ ಬಲಿ ಕೊಟ್ಟರು ಮಾರಮನೆಗೆ ತೃಪ್ತಿಯಾಯಿತು ಊರಿಗೆ ಶಾಂತಿಯಾಯಿತು ಆಮೇಲೆ ಮೂರು ನಾಲ್ಕು ದಿನ ಹುಡುಗರಾದ ನಾವು ಆ ಕಡೆ ಹೋಗಲಿಲ್ಲ ಹೆದರಿ ಉಕ್ಕುಲು ಬಿದ್ದು ಮನೆಗಳಲ್ಲಿ ಅಡಗಿಕೊಂಡಿದ್ದೆವು ಬಳಿಕ ಕುತೂಹಲ ನಮ್ಮನ್ನು ಆ ಕಡೆ ಗೆಳೆಯಿತು ರಕ್ತದ ಕಲೆಗಳ ಗಟ್ಟಿ ಕಟ್ಟಿ ಕಾಣುತ್ತಿದ್ದೆವು ಬಹುಶಃ ಅದೇ ಕಡೆಯ ಸಾರಿಯ ಊರ ಎಂದು ತೋರುತ್ತದೆ ಪುರಂದರದಾಸರ ಹಾಡನ್ನು ಜ್ಞಾಪಕ ಮಾಡಿಕೊಳ್ಳಬಹುದು ಊರ ದೇವರ ಮಾಡಬೇಕಣ್ಣ ಚಲ್ಲ ನಮ್ಮ ಊರಿನಲ್ಲಿ ಮಾರಿಯ ಗುಡಿಗಳು ನಾಲ್ಕೈದಿದ್ದವು ನಮ್ಮ ಮನೆಗೆ ಸಮೀಪವಾಗಿ ಕೆರೆಗೆ ಹೋಗುವ ದಾರಿಯಲ್ಲಿ ಒಂದು ಮಾರಮನ ಗುಡಿ ಇತ್ತು ಮನೆಯಲ್ಲಿ ಮಕ್ಕಳಿಗೆ ಸಿಡುಬು ಬಂದಾಗ ಯಾರಿಗಾದರೂ ಕಾಯಿಲೆ ಬಂದಾಗ ಚಲ್ಲಮದ್ದ ಇಟ್ಟು ಆ ಸಂಜೆ ಅದನ್ನು ತೆಗೆದುಕೊಂಡು ಹೋಗಿ ಮಾರಮನೆ ಮುಂದೆ ಇರಿಸಿ ಬರುತ್ತಿದ್ದೆವು ಚಲ್ಲ ಮುದ್ದ ಎಂಬುದು ತೆಲುಗು ಮಾತು ಅದನ್ನು ಕನ್ನಡದಲ್ಲಿ ತಂಪು ಗೂಳು ಅಥವಾ ತಂಗೂಳು ಎಂದು ಹೇಳಬಹುದು ಅದರ ವಿಧಾನ ಹೀಗೆ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 ಪೂಜೆ ಮಾಡುವುದು ಧೂಪ ಹಾಕುವುದು ನಮಸ್ಕಾರ ಮಾಡಿ ಅದನ್ನು ದೇವತೆಗೆ ಅರ್ಪಿಸುವುದು ಹೀಗೆದೇ ಯಾರಾದದ್ದು ತಂಪುಗೋಳು ಅದನ್ನು ಕೊಂಚ ಹೊತ್ತು ಹಾಗೆ ಬಿಟ್ಟಿದ್ದು ಬಳಿಕ ಅದನ್ನು ಗುಡಿಯ ಮಾರಮ್ಮನಿಗೆ ಒಪ್ಪಿಸಿ ಬರುವುದು ಇದರಿಂದ ಮಾರಿಕಾದೇವಿ ಪ್ರಸನ್ನಳಾಗುತ್ತಾಳೆ ಎಲ್ಲ ಕಾಯಿಲೆಗಳು ಎಲ್ಲ ಉಪದ್ರವಗಳು ಎಲ್ಲ ಅಶುಭಗಳು ತೊಳಗಿ ಮನೆಗೆ ಕ್ಷೇಮ ಉಂಟಾಗುತ್ತದೆ ಹೀಗೆಂದು ಆ ಕಾಲದವರ ನಂಬಿಕೆ ರೋಣೂರು ವೆಂಕಟರಾಮ ಶಾಸ್ತ್ರಿಗಳು ವೆಂಕಟರಾಮ ಶಾಸ್ತ್ರಿಗಳ ಸ್ಥಳ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ವಯಸ್ಸಿನಲ್ಲಿ ಅವರು ನನಗಿಂತ ಐದಾರು ವರ್ಷ ದೊಡ್ಡವರು ಸುಮಾರು ಸಾವಿರದ ಎಂಟುನೂರ ತೊಂಬತ್ತೇಳು ನನ್ನೊಡನೆ ಅವರು ಲೋಯರ್ ಸೆಕೆಂಡರಿ ಪರೀಕ್ಷೆಗೆ ಬಂದಿದ್ದರು ನಮ್ಮ ಪ್ರಾಂತಕ್ಕೆ ಲೋಯರ್ ಸೆಕೆಂಡರಿ ಪರೀಕ್ಷೆಗೆ ಕೇಂದ್ರ ಸ್ಥಾನ ಕೋಲಾರ ಟೌನ್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 ನಾವು ಹೋಗಿ ಅಲ್ಲಿ ಸೇರಿದ ಮಾರನೆಯ ದಿನ ರಾತ್ರಿ ಎಂಟು ಗಂಟೆಯ ವೇಳೆಗೆ ರೋ ರೋಣೂರು ವೆಂಕಟರಾಮ ಶಾಸ್ತಿಗಳು ಅಲ್ಲಿಗೆ ಬಂದರು ವಿದ್ಯಾರ್ಥಿಗಳಾದ ನಾವೆಲ್ಲ ಹೊಗೆ ದೀಪದ ಸುತ್ತ ಕುಳಿತು ಪ್ರಶ್ನೋತ್ತರ ನಡೆಸುತ್ತಿದ್ದೆವು ಆ ವೇಳೆಗೆ ಒಬ್ಬ ಹಿರಿಯರು ಅಲ್ಲಿಗೆ ದಯಾ ನಮ್ಮ ತಾತನ ಕಕ್ಷಿದಾರರಾದ ಚೇಳೂರು ರಾಮಸ್ವಾಮಯ್ಯಂಗಾರ್ಯರು ರುದ್ರಾಕ್ಷಿಯ ಮಹಿಮೆ ರಾಮಸ್ವಾಮಯ್ಯಂಗಾರ್ಯರದು ಕೊಂಚ ಕುಚೋದ್ಯದ ಸ್ವಭಾವ ನನಗೆ ಅವರ ಪರಿಚಯವಿತ್ತು ಮತ್ತು ಅವರ ಹಾಸ್ಯದ ಮಾತಿನಲ್ಲಿ ಒಲವು ಇತ್ತು ಅವರು ಬಂದು ನಮಗಳ ನಡುವೆ ಕುಳಿತು ವೆಂಕಟರಾಮ ಶಾಸ್ತ್ರಿಗಳ ಕಡೆ ನೋಡಿದರು ಶಾಸ್ತ್ರಿಗಳು ಕೊರಿನಲ್ಲಿ ಒಂದು ಗಜ್ಜಿಗದ ಕಾಯಿಗಿಂತ ದಪ್ಪವಾದ ರುದ್ರಾಕ್ಷಿಯನ್ನು ಧರಿಸಿದರು ರಾಮಸ್ವಾಮಯ್ಯಂಗಾರ್ಯರು ರುದ್ರಾಕ್ಷಿಯನ್ನು ದಿಟ್ಟಿಸಿ ನೋಡಿ ಹೇಳಿದರು ಇದೇನಯ್ಯ ನಾಳೆ ಪರೀಕ್ಷೆಗೆ ಬರುತ್ತದೋ ಕಾಲು ಕ್ಷಣ ಕೂಡ ತಡೆ ಓಹೋ ಅದಿಲ್ಲದೆ ಏನು ನಡೆಯುತ್ತದೆ ಇದರಿಂದ ಇದರಿಂದ ಏನಾಗುತ್ತದೆಯಾ ಸ್ವಾಮಿ ಇದರಿಂದ ನಿರ್ಭೀತಿ ಏನು ಬೇಕಾದರೂ ಮಾಡಬಹುದು ಇದರ ರಕ್ಷಣೆ ಇದ್ದರೆ ಹಾಗಾದರೆ ನಾನು ಹೇಳುವುದನ್ನು ಮಾಡೀಯ ಓಹೋ ಹೇಳಿದರೆ ಅದು ಈಗ ಅಂತರ ಗಂಗೆ ಹೋಗಿ ಒಂದು ಪಂಚಪಾತ್ರೆ ನೀರನ್ನು ತಂದೀಯ ಅದೇನು ಕಷ್ಟ ಈಗಲೇ ಹೊರಟೆ ಬರುತ್ತಿರೋ ಜೊತೆಯಲ್ಲಿ ನಾನೇನೋ ಹೋಗಿ ಬಂತಂದೇನು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 ಒಂದು ಪಾವಲಿ ದಕ್ಷಿಣೆ ಕೊಟ್ಟರು ವೆಂಕಟರಾಮ ಶಾಸ್ತ್ರಿಗಳು ಅಧ್ಯಯನ ಮಾಡಿದ್ದವರು ಸಂಸ್ಕೃತ ಸಾಹಿತ್ಯವನ್ನು ಕಳಿತಿದ್ದವರು ಬೆಂಗಳೂರಿನಲ್ಲಿ ಯಾವುದೋ ಹೈಸ್ಕೂಲಿನಲ್ಲಿ ಪಂಡಿತರಾಗಿದ್ದವರು ಅವರ ಮನೆ ಶಂಕರಪುರದ ಮೂರನೆಯ ಅಡ್ಡರಸ್ತೆಯಲ್ಲಿ ಇತ್ತು ತರಾವು ಶಾಸ್ತ್ರಿಗಳು ಹಾಸ್ಯಶೀಲರು ಸಾವಿರದ ಸುಮಾರಿನಲ್ಲಿ ಶಂಕರಮಠದಲ್ಲಿ ಒಂದು ದೊಡ್ಡ ಸಭೆ ಸೇರಿತ್ತು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 ಟರಾವು ಎಂದರೆ ತಿರ್ಮಾನ ನಿರ್ಣಯ ಸಭೆ ಮುಗಿವಿಗೆ ಬರುತ್ತಿದ್ದಾಗ ವೆಂಕಟರಾಮ ಶಾಸ್ತ್ರಿಗಳೆದ್ದು ನಿಂತು ಹೇಳಿದರು ಸ್ವಾಮಿ ನಿಮ್ಮ ಟರಾವುಗಳಿವೆಯೆಲ್ಲ ಒಳ್ಳೊಳ್ಳೆಯ ಟರಾವುಗಳನ್ನು ಮಾಡಿದ್ದೀರಿ ಈ ಟರಾವುಗಳಿಂದ ಏನಾಗುತ್ತದೆ ಸ್ವಾಮಿ ಅವರು ಕೈಗಳನ್ನು ಅಲ್ಲಾಡಿಸುತ್ತಾ ಆಭಾಸ ಗಂಭೀರವನ್ನಭಿನಯಿಸಿ ಟರಾವು ಎಂದು ಹೇಳಿದ ರೀತಿಯನ್ನು ಅವರ ಮುಖಭಾವವನ್ನು ನೋಡಿ ನಗುತ್ತಡೆಯಲಾಗಲಿಲ್ಲ ಕರ್ಪೂರ ಶ್ರೀನಿವಾಸರಾಯರು ಮೊದಲಾಗಿ ಎಲ್ಲರೂ ಬಾಯಿಗೆ ಬಟ್ಟೆ ಮುಚ್ಚಿಕೊಂಡು ನಗುತ್ತಿದ್ದರು ಶಾಸ್ತ್ರಿಗಳು ಸಾತ್ವಿಕರು ಸತ್ಕರ್ಮದಲ್ಲಿ ಶ್ರದ್ಧೆಯುಳ್ಳವರು ಅಂತ ಅಂಥವರು ಸಮಾಜದಲ್ಲಿದ್ದರೆ ಅದರಿಂದ ಸಮಾಜಕ್ಕೆ ಒಂದು ಕಳೆ ಪ್ಲೇಗ್ ಉಪದ್ರವ ಮುಳುಬಾಗಿಲಿಗೆ ಪ್ಲೇಗ್ ವ್ಯಾಧಿ ಬಂದದ್ದು ಬಹುಶಃ ಮಿಕ್ಕೆಲ್ಲ ಊರುಗಳಿಗೂ ಬಂದಾದ ಮೇಲೆ ಕೋರಾರಕ್ಕೆ ಬಂತು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 ಸುಣ್ಣದಿಂದ ಬಿಳಿಯ ಪಟ್ಟೆ ಕೆಮ್ಮಣ್ಣಿನಿಂದ ಕೆಂಪು ಪಟ್ಟೆ ಅದರ ಸುತ್ತಲೂ ಅರಿಶಿನ ಕುಂಕುಮ ಇದನ್ನು ಕಂಡ ಕೂಡಲೇ ಪ್ಲೇಗ್ ಮಾರಿ ಪಲಾಯನ ಬಾಗಿಲ ಬಾಗಿಲ ಮೇಲು ಆಸ್ತಿಕ ಎಂದು ಬರೆಯತಕ್ಕದ್ದು ಆಸ್ತಿಕ ಮಹರ್ಷಿಯ ಹೆಸರನ್ನು ನೋಡುತ್ತಲೇ ಪ್ಲೇಗ್ ಮಾರಿ ಓಟ ಕೀಳುತ್ತಾಳೆ ಮನೆ ಭಜನೆ ಆದರೆ ಪ್ರತಿಯೊಂದು ಮನೆಯಲ್ಲಿಯೂ ಪ್ರತಿದಿನವೂ ಭಜನೆಯಾಗುವುದು ಕಷ್ಟ ಆದ್ದರಿಂದ ಬೀದಿಗೆ ಒಬ್ಬರ ಮನೆಯಲ್ಲಿ ಒಂದೊಂದು ದಿನ ಒಬ್ಬೊಬ್ಬರ ಮನೆಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದೀಪಾರಾಧನೆ ಭಜನೆ ಮಾಡಿಕೊಂಡು ಹೋಗುವುದು ಸಾಹಿತ್ಯ ರಚನೆ ಈ ಭಜನೆಯ ಸಂಭ್ರಮದಲ್ಲಿ ಅನೇಕ ಕೃತಿಗಳು ತಯಾರಾದುವು ಅದರಲ್ಲಿಯೂ ವೈಶ್ಯ ಸಮಾಜದಲ್ಲಿ ಈ ಭಜನೆಯ ಕೋಲಾಹಲ ವಿಶೇಷವಾಗಿತ್ತು ಅವರ ಪೇಟೆಯ ಭಜನೆ ಮಂಡಳಿಯೇ ಬೇರೆ ಅದು ಹಾಡುತ್ತಿದ್ದ ಹಾಡುಗಳಲ್ಲಿ ಮುಖ್ಯವಾದವು ಕೋದಂಡರಾಮ ಕೋದಂಡರಾಮ ಕೋದಂಡರಾಮ ಪಾಯಿ ಕೋದಂಡರಾಮ ಮಾ ದಂಡಂ ಮೀಕು ಮೀ ದಂಡಂ ಮಾಕು ಕೋದಂಡರಾಮ ಪಾಯಿ ಕೋದಂಡರಾಮ ಪಟ್ಟಾಭಿರಾಮ ಪಟ್ಟಾಭಿರಾಮ ಪಟ್ಟಿ ಗ ಪಾದಂ ಇದನ್ನು ನೋಡಿ ಇನ್ನೊಂದು ಗುಂಪಿನವರು ಪ್ರತಿ ಹಾಡು ಕಟ್ಟಿದರು ಷೇರು ಪಾಲುಕು ಷೇರು ನೀಡಲು ಕಲೀಶೇ ನಮ್ಮ ರೂಪಾಯಿ ಕೂ ರೂಪಾಯಿ ದೋರಿಕಾ ಹೀಗೆ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 ಮಾರಮನ ಮೂರ್ತಿಯಾದರೂ ಒಂದು ಕಲ್ಲು ದಿಮ್ಮಿಯ ಕಂಬ ಅದಕ್ಕೆ ಪಳಪಳನೆ ಹೊಳೆಯುವ ಹಿತ್ತಾಳೆಯ ಮುಖವಾಡ ರಾಶಿರ ಶಿಹು ಅರಿಶಿನ ಕುಂಕುಮ ಇದು ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಎಲ್ಲ ಕಡೆಯೂ ಇರತಕ್ಕದ್ದೇ ವಿರೂಪಾಕ್ಷಿಯಲ್ಲಿ ವಿಶೇಷವೇನೆಂದರೆ ಉಟ್ಲೂ ಹೊಡೆಯುವುದು ಇದು ಅಲ್ಲಿಯ ರಥೋತ್ಸವದ ಜಾತ್ರೆಯಲ್ಲಿ ಆಕರ್ಷಕವಾದ ಸಂಗತಿ ಉಟ್ಲು ಉಟ್ಲು ಎಂದರೆ ಹೀಗೆ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 ಚೌಕಟ್ಟಿನ ಒಂದು ಮೂಲೆಗೆ ಒಂದು ದೊಡ್ಡ ಹಗವನ್ನು ಕಟ್ಟಿ ನೆಲದ ಮೇಲಿರುವ ಒಬ್ಬ ಮನುಷ್ಯ ಹಗವನ್ನು ಹಿಡಿದು ಕಂಬದಿಂದ ಹದಿನೈದು ಇಪ್ಪತ್ತು ದೂ ಅಡಿ ದೂರದಲ್ಲಿ ಸುತ್ತೂರ ಸುತ್ತಾನೆ ಅವನು ಸುತ್ತಿದಂತೆ ಆ ಮೇಲಣ ಚೌಕಟ್ಟು ಸುತ್ತುತ್ತದೆ ಅವನು ಎಷ್ಟೆಷ್ಟು ಬೇಗ ಬೇಗ ಸುತ್ತಿದರೆ ಆ ಚೌಕಟ್ಟು ಅಷ್ಟು ಬೇಗ ಬೇಗ ಸುತ್ತುತ್ತದೆ ಹಾಗೆ ತಿರುಗುವಾಗ ಆ ಚೌಕಟ್ಟಿನಿಂದ ಇಳಿಬಿಟ್ಟ ನಾಲ್ಕು ಹಗ್ಗಗಳು ಸುತ್ತೂರ ತಿರುಗುತ್ತವೆ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 ಲಟಾಪಟಿ ಆಗಬೇಕು ಆಗ ತೆಂಗಿನಕಾಯಿ ಚೂರು ಚೂರಾಗಿ ಒಡೆದು ಚೂರುಗಳು ಕೆಳಕೆ ಬಿಳುತ್ತವೆ ಅದೇ ಭಕ್ತರಿಗೆ ವರಪ್ರಸಾದ ಹಳ್ಳಿಯ ಜನಕ್ಕೆ ಇದೊಂದು ದೊಡ್ಡ ವಿನೋದ ತೆಂಗಿನಕಾಯಿ ಒಡೆದ್ದರ ಚೂರನ್ನು ನೋಡಿ ಗಾದೆ ಹುಟ್ಟಿಕೊಂಡಿತು ತಂಟೆ ಮಾಡಿದರೆ ತಲೆ ಉಟ್ಲು ಹೊಡೆಸಿಬಿಟ್ಟೇನು ಎಂದು ಈ ಹುಟ್ಲಿನ ಉತ್ಸವದ ಜೊತೆಗೆ ತಂಬಿಟ್ಟಿನ ದೀಪಗಳು ತಮಟೆಯ ವಾದ್ಯ ಮೇಳ ಎಲ್ಲವೂ ಇತ್ತು ಇದರ ಜೊತೆಗೆ ಹಿಂದೆ ಹೇಳಿದ ಚಲ್ಲಮ್ಮದ ಒಂದು ವಿಶೇಷ ಕಾಯಿಲೆಯವರಿರುವ ಮನೆಯಲ್ಲಿಯೂ ಮಕ್ಕಳಿರುವ ಮಕ್ಕಳಿರುವ ಮನೆಯಲ್ಲಿಯೂ ಮಂಗಳವಾರ ಶುಕ್ರವಾರಗಳಲ್ಲಿ ಈ ಪೂಜೆ ಬಿಸಿ ಬಿಸಿ ಅನ್ನ ಮಾಡುವುದು ದೊಡ್ಡ ದೊಡ್ಡ ಎಲೆಗಳಲ್ಲಿ ಅನ್ನದಿಂದ ಕಟ್ಟೆ ಮಾಡುವುದು ನಡುವೆ ಮೊಸರು ಸುರಿಯುವುದು ಇದಕ್ಕೆ ಅರಿಶಿನ ಕುಂಕುಮದ ಪೂಜೆ ಇದೇ ಗಂಗಮ್ಮನ ಅಥವಾ ಮಾರಮ್ಮನ ಪ್ರತೀಕ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 ಮೂಲೆ ಮೂಲೆಯದು ಕಂಬದ ಮೇಲುಗಡೆ ಚಚ್ಚೋಕವಾದ ನಾಲ್ಕು ಪಕ್ಕಗಳು ಆ ಚಚ್ಚೋಕವಾದ ಮೇಲೆ ಒಂದು ಗುಂಡಾದ ಗುಪ್ಪೆ ಭಕ್ತರು ಯಾರೋ ರಣಬೇರಮ್ಮನಿಗೆ ಒಂದು ಮುಖವಾಡ ಮಾಡಿಸಿಕೊಟ್ಟಿದ್ದರು ಈ ದೇವತೆಯ ಮಹಿಮೆ ಬಹಳ ದೊಡ್ಡದು ಆಕೆಗೆ ಪ್ರತಿ ಶುಕ್ರವಾರವೂ ಪ್ರತಿ ಮಂಗಳವಾರವೂ ಹರಿದ್ರಾಭಿಷೇಕ ಸ್ಕೂಲುಗಳಿಗೆ ಸಮೀಪದಲ್ಲಿದ್ದದ್ದರಿಂದ ನಾವು ಕ್ಲಾಸುಗಳನ್ನು ಮೇಷ್ಟರಿಗೆ ಬಿಟ್ಟು ರಣಬೇರಮ್ಮನ ವೈಭವವನ್ನು ನೋಡುತ್ತಿದ್ದೆವು ಪೂಜಾ ಕಾಲದಲ್ಲಿ ಓಲಗ ನಡೆಯುತ್ತಿತ್ತು ಆ ಓಲಗಕ್ಕೆ ಅನುಸಾರವಾಗಿ ನಮ್ಮ ಹಾಡು ಹ ಹಾ ಹೂ ಹೂ ರಣಬೇರಿ ಹೂ ಹೂ ಹಾ ರಣಬೇರಿ ಹೋ ಹೋ ಹೋ ಹೋ ರಣಬೇರಿ ಹೋ ಹೋ ಹೋ ಹೋ ರಣಬೇರಿ ರಣಬೇರಿ ರಣಬೇರಿ ಇಷ್ಟೆ ಇದನ್ನು ಮೇಳಗಾನ ಓದಿದ್ದು ಊದಿದ್ದೆ ನಾವು ಹಾಡಿದ್ದು ಹಾಡಿದ್ದೆ ಗೋಡೆಗಳ ಮೇಲೂ ಕುಳಿತು ನೋಡುತ್ತೆವು ದೈವಾವೇಶ ನಮ್ಮ ಉತ್ಸಾಹ ಸಂಭ್ರಮದ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 ಆಗ ಮೈಮೇಲೆ ಬಂದವನು ಕೈಕಾಲುಗಳನ್ನು ಈ ಕಡೆಗೂ ಆ ಕಡೆಗೂ ಜಾಡಿಸುತ್ತಾ ದೇವರ ಮುಂದೆ ನಿಲ್ಲುವನು ಮಂಗಳಾರ್ತಿ ಕರ್ಪೂರಾರ್ತಿಗಳು ಆರ್ತಿಗಳು ಬೇಕಾದಷ್ಟು ನಡೆಯುವು ಭಕ್ತರು ಪಾನಕವನ್ನು ನೀರು ಕೊಡುವರು ಅವನು ಅವನ್ನು ಕೊಂಚ ಕೊಂಚ ಸೇವಿಸುವನು ಎಲ್ಲರಿಗೂ ಹೆದರಿಕೆ ಏನೋ ಭಯ ಧೈರ್ಯಸ್ಥರಾದ ಒಬ್ಬಿಬ್ಬರು ಅವನೆದುರಿಗೆ ನಿಂತು ಕೇಳುವರು ನೀನು ಯಾರು ನಿನಗೆ ಏನು ಬೇಕು ನಾನು ಯಾರು ತಿಳಿಯದೆ ನಿಮಗೆಲ್ಲ ತಾಯಿ ನಾನು ನಿಮ್ಮನ್ನು ಕಾಪಾಡುವವಳು ಎಲ್ಲಿ ನನ್ನ ಶೂಲ ಅಕ್ಕ ತಂಗಿ ಆಗ ಅರ್ಚಕನು ಅಮ್ಮನವರ ಹತ್ತಿರ ಇದ್ದ ಕಬ್ಬಿಣದ ತ್ರಿಶೂಲವನ್ನು ತಂದು ಅವನಿಗೆ ಕೊಡುವನು ಆವೇಶ ಬಂದವನು ಆ ಶೂಲವನ್ನು ಹಿಡಿದು ಅಲ್ಲಿಂದ ತೆರಳುವನು ಅವನ ಹಿಂದೆ ಗುಂಪು ವಾಲಗದವರ ಹೀಗೆ ಅವನು ಊರ ನಡುವೆ ಹೊರಟು ಬೆಟ್ಟದ ಕಡೆಗೆ ನುಗ್ಗುವನು ನಾಚಾರಮ್ಮನ ಗುಡಿಯನ್ನು ಸೇರುವ ವೇಳೆಗೆ ಕೈಕಾಲು ಕುಸಿದು ಹೋಗುತ್ತಿತ್ತೆಂದು ತೋರುತ್ತದೆ ಅಲ್ಲಿ ನೆಲದ ಮೇಲೆ ಬಿದ್ದು ಬಿಡುವನು ಅದೇ ನಮಸ್ಕಾರ ರಣಬೇರಮ್ಮ ಈಗ ತನ್ನ ಅಕ್ಕ ನಾಚಾರಮ್ಮನೊಡನೆ ಸೇರಿಕೊಂಡಳು ತಂಗಿಯ ಅಕ್ಕನೊಡನೆ ಸೇರಿದಳು ಶೂಲ ಶೂಲದ ಒಂದೊಂದು ಅಗ್ರಕ್ಕು ಒಂದೊಂದು ನಿಂಬೆ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 ಎಲ್ಲಾ ಕಬ್ಬಿಣ ಅದೇ ಊರಿನ ರಾಯಪ್ಪಚಾರೋ ಪುತ್ರಸ್ವಾಮಾಚಾರೋ ಮಾಡಿದ್ದು ಕಟ್ಟುಮಸ್ತಾದ ಆಳು ಎರಡು ಕೈಯಿಂದಲೂ ಎತ್ತಿದರೆ ನೆಲದಿಂದ ಮೇಲಕ್ಕೆ ಎತ್ತಬಹುದಾಗಿತ್ತು ಇಷ್ಟು ಭಾರವಾದ ಆ ಕಬ್ಬಿಣದ ಆಯುಧವನ್ನು ಆವೇಶ ಪುರುಷನು ರಣಬೇರಮ್ಮನ ಆಯುಧವೆಂದು ಲಾಂಛನವೆಂದು ನಂಬಿ ಎತ್ತಿಓಡುತ್ತಿದ್ದದ್ದು ನಮಗೆ ಆಶ್ಚರ್ಯವನ್ನುಂಟು ಮಾಡುತ್ತಿತ್ತು ಇಂಥದ್ದು ನಮ್ಮ ಊರಿನಲ್ಲಿ ಮೊದಲನೆಯ ಪ್ಲೆಗಿನ ಕಾಲ ರತೋತ್ಸವಗಳು. ಮುಳಬಾಗಿಲಿನಲ್ಲಿ ವೈಶಾಖ ಮಾಸದಲ್ಲಿ ಆಂಜನೇಯ ದೇವಾಲಯದಲ್ಲಿ ಶ್ರೀರಾಮ ರಥೋತ್ಸವ ಪಾಲ್ಗುಣದಲ್ಲಿ ರಾಮರ ರತೋತ್ಸವ. ಮತ್ತೆ ಯಾವಾಗಲೋ ವಿಠಲೇಶ್ವರ ರಥೋತ್ಸವ ಇವು ಸಂಭ್ರಮಕ್ಕೆ ಕಾರಣವಾಗಿದ್ದವು ಆಂಜನೇಯ ರಥೋತ್ಸವ ಇದರಲ್ಲೆಲ್ಲ ದೊಡ್ಡದು ದೊಡ್ಡ ಪರಿಷೆ ಸೇರುತ್ತಿತ್ತು ಹಳ್ಳಿಗರಿಂದ ಕೋಲಾಟದವರ ತಂಡಗಳು ಬಂದು ಕೋಲಾಟ ಮಾಡಿದ್ದನ್ನು ನಾನು ನೋಡಿದ್ದೇನೆ ಅದು ಬೆಳದಿಂಗಳ ರಾತ್ರಿ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 ನೀನು ಅವಶ್ಯವಾಗಿ ಓದಬೇಕಾದ ಗ್ರಂಥ ಹೊಂದಿದೆ ಅದನ್ನು ನಾನು ನಿನಗೆ ಕೊಡುತ್ತೇನೆ ಓದಿ ನನಗೆ ಹೇಳು ಹೀಗೆನ್ನುತ್ತ ಒಂದು ಪುಸ್ತಕವನ್ನು ನನ್ನ ಕೈಗೆ ಕೊಟ್ಟರು ಅದು ದ ಟ್ರಯಲ್ ಆ್ಯಂಡ್ ಡೆತ್ ಆಫ್ ಸಾಕ್ರೆಟಸ್ ಎಂಬ ಪ್ಲೇಟೊ ತತ್ವಜ್ಞಾನ ಕೃತಿ ಅದನ್ನು ಗ್ರೀಕ್ ಭಾಷೆಯಿಂದ ಇಂಗ್ಲೀಷಿಗೆ ಪರಿವರ್ತನೆ ಮಾಡಿದ್ದವನು ಬಹುಶಃ ಚರ್ಚ್ ಎಂಬ ಅತ್ತ ಅದು ಕನ್ನಡಕ್ಕೆ ಬಂದಿರಲಿಲ್ಲ ವೆಂಕಟೇಶಯ್ಯನವರು ಕೊಟ್ಟ ಗ್ರಂಥವನ್ನು ಓದಿದೆ ಅಂದಿನಿಂದ ಈ ಹೊತ್ತಿನವರೆಗೂ ನಾನು ಆ ಗ್ರಂಥವನ್ನು ಆಗಾಗ ಹೋಗುತ್ತಲೇ ಬಂದಿದ್ದೇನೆ ಅದನ್ನು ಓದು ಎನ್ನುವುದಕ್ಕಿಂತ ಪಾರಾಯಣ ಎನ್ನುವುದೇ ಯುಕ್ತವೆಂದು ನನಗನ್ನಿಸುತ್ತದೆ ಅದು ಮನುಷ್ಯನ ಅಂತರ್ಜ್ಯೋತಿಗೆ ತೈಲಪ್ರಾಯವಾದ ಗ್ರಂಥ ಇಂಥ ಗ್ರಂಥದ ಮಹಿಮೆಯನ್ನು ಕಂಡಿದ್ದವರು ಮೋಕ್ಷಗುಂಡಂ ವೆಂಕಟೇಶಯ್ಯನವರು ರಾವಣ ವಾಹನ ರಾವಣ ವಾಹನೋತ್ಸವವನ್ನು ಅವರು ಸ್ವಂತ ಶ್ರದ್ಧೆಯಿಂದ ಉಪಕ್ರಮ ಮಾಡಿಸಿದರು ಆ ರಾವಣ ವಿಗ್ರಹವು ಒಬ್ಬ ಆಳಿನ ಪ್ರಮಾಣಕ್ಕಿಂತ ಬಹುದೊಡ್ಡದು ಇಷ್ಟರ ಮೇಲೆ ಹತ್ತು ಮುಖ ಹತ್ತು ಕಿರೀಟಗಳು ಇಪ್ಪತ್ತು ಭುಜಬಾಹುಗಳು ಇಪ್ಪತ್ತು ಭುಜಕೀರ್ತಿಗಳು ಇವುಗಳ ಜೊತೆಗೆ ಇತರ ಅಂಗಗಳು ಅವುಗಳ ಆಭರಣಗಳು ಈ ಮೃಣ್ಮಯ ಪ್ರತಿಮೆಯ ಹಿಂದುಗಡೆ ಮರದ ಕಟ್ಟಡ ಇದಕ್ಕೆಲ್ಲ ಆಧಾರವಾಗಿ ಮರದ ಪೀಠ ಬಹುಶಃ ರೆಂಟಡಿ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 ವಾಹನೋತ್ಸವವು ಯಶಸ್ವಿಯಾಗಿ ನಡೆದು ಬಹುಕಾಲವು ಬಹುದೂರವೂ ಪ್ರಸಿದ್ಧಿ ಸಂಪಾದಿಸಿತು